ಸಂಭಾಷಣ ಭಗವಾನರು ರಾಜಧಾನಿಗೆ ಹೊರಡುವ ದಿವಸ ಸಮೀಪಿಸಿತು ಆಶ್ರಮದ ಕಾರ್ಯ ಕಾರ್ಯಭಾರವನ್ನೆಲ್ಲ ಭಗವತಿ ಗಾತ್ಯಾಯನಿಯು ವಹಿಸಿಕೊಂಡು ವೃದ್ಧ ಶಿಷ್ಯರ ಸಹಾಯದಿಂದ ನಿರ್ವಹಿಸುವುದೆಂದು ಮೈತ್ರಿಯು ಅವರ ನಿತ್ಯ ಸೂರ್ಯೋಪಾಸನವನ್ನು ಮಾಡುವುದೆಂದು ಗೊತ್ತಾಯಿತು ನಿರ್ದಿಷ್ಟ ಕಾಲದಲ್ಲಿ ಇಬ್ಬರು ಶಿಷ್ಯರೊಡನೆ ಭಗವಾನರು ರಾಜಶಕಟದಲ್ಲಿ ಹೊರಟು ಬಿಟ್ಟರು ಭಗವಾನರು ರಾಜಧಾನಿಯ ಗಡಿಯನ್ನು ಸೇರುತ್ತಲೇ ರಾಜಪುರುಷರು ಬಂದು ಕಾಣಿಸಿಕೊಂಡರು ಅವರೂ ಅವರನ್ನು ಬರಮಾಡಿಕೊಂಡು ನಾವು ನಮ್ಮ ತಂದೆ ಆಚಾರ್ಯರ ಮನೆಯಲ್ಲಿ ಇಳಿಯುವೆವು ಈ ದಿನ ಸಂಜೆಯಾಗಿದೆ ಆದ್ದರಿಂದ ನಾಳೆ ಮಹಾರಾಜರ ಅಪ್ಪಣೆಯಾದಾಗ ನಾವು ಬರಬೇಕವು ನಮಗಾಗಿ ಮಧುಪರ್ಕ ಮೊದಲಾದವುಗಳ ವ್ಯವಸ್ಥೆ ಮಾಡಬೇಕಾಗಿಲ್ಲ ಎಂದು ಮಹಾರಾಜರಿಗೆ ನಮ್ಮ ಪರವಾಗಿ ವಿಜ್ಞಾಪನೆ ಮಾಡಿಕೊಳ್ಳಿ ಎಂದು ಖಚಿತವಾಗಿ ನಗನ ಗೊತ್ತಾಗಳುಹಿಸಿಕೊಟ್ಟರು ಆಚಾರ್ಯರ ಮನೆಯಲ್ಲಿ ಗಾರ್ಗಿಯು ಭಾರ್ಗಬರವೂ ಬಂದಿದ್ದರು ಯಾಜ್ಞವಲ್ಕ್ಯರು ಅವರನ್ನು ಕಂಡು ಸಂತೋಷಪಟ್ಟರು ಅವರು ಅಭಿವಾದಗಳನ್ನು ಸಮರ್ಪಿಸಿದರು ಭಗವನ್ರು ಇದೇನಿದು ಒಂದು ವೇಳೆ ಗಾರ್ಗಿಯವರ ಅಭಿವಾದನವನ್ನಾದರೂ ಸಹಿಸಿದರು ನಮಗಿಂತ ದೊಡ್ಡವರಾದ ಭಾರ್ಗವರ ಅಭಿವಾದನವನ್ನು ಸಹಿಸುವುದೆಂತೂ ಅಂಗೀಕಾರವಂತೂ ಇನ್ನೂ ದೂರವಾಯಿತು ಎಂದು ಪ್ರತ್ಯನವನ್ನು ಮಾಡಲು ಹೊರಟರು ಇಬ್ಬರು ಅದನ್ನು ತಡೆದು ತಾವು ಜ್ಞಾನವೃದ್ಧರು ಆದ್ದರಿಂದ ನಮಗೆ ತಮಗೆ ನಾವು ಅಭಿವಾದ ಮಾಡಬೇಕು ತಾವು ನಮಗಲ್ಲ ಎಂದರು ಭಗವಾನರು ತಂದೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಆಶೀರ್ವಾದವನ್ನು ಪಡೆದರು ದಾರಿಯಲ್ಲಿ ಒಂದು ವಿಚಿತ್ರವಾಯಿತು ಹವ್ಯವಾಗಿರಲೆಂದು ಸಧ್ಯವನ್ನು ಒಪ್ಪಿಸಿದವರು ಕೆಲವರು ಒಳ್ಳೆಯ ಕರೆಯುವ ಹಸುಗಳನ್ನು ಒಪ್ಪಿಸಲು ಬಂದಿದ್ದವರು ಇನ್ನೂ ಕೆಲವರು ಕಾಡಿಕೆಗಳನ್ನು ತಂದೊಪ್ಪಿಸಿದವರು ಅನೇಕರು ಒಂದು ವಿಚಿತ್ರವೆಂದರೆ ಅವರೆಲ್ಲರೂ ಲೋಕವನ್ನು ಉದ್ದರಿಸಲು ಹುಟ್ಟಿರುವ ಮಹಾಪುರುಷರೆಂದು ಮಹಾಪುರುಷನೆಂದು ಆದಿತ್ಯ ದೇವನ ಪ್ರಸಾದವಾಗಿ ವೇದಿಗಳನ್ನು ಪಡೆದವನೆಂದು ಎಲ್ಲರೂ ಗೌರವಿಸುವವರೇ ಕುಶಲ ಪ್ರಶ್ನೆಗಳಾದ ಮೇಲೆ ಅಷ್ಟು ಹೊತ್ತು ಇದ್ದು ಹೊರಟರು ರಾಜಪುರೋಹಿತನು ಇನ್ನೂ ಇದ್ದನು ಏನೋ ಹೇಳಬೇಕೆಂದು ಅತನಿಗೆ ಮನಸ್ಸಿದೆ ಎಂದು ಅವನು ಮುಖವೇ ಹೇಳುತ್ತಿತ್ತು ಕೊನೆಗೆ ದೇವರಾತನು ಏನೋ ಹೇಳಬೇಕು ಅಂತಿದೆ ಬೇಕು ಬೇಕೆಂದು ಹೇಳಬೇಕೆಂದು ಇರುವಂತಿದೆ ಹೇಳಿಬಿಡಿ ಏಕಾಂತವಾಗಿ ಹೇಳಬೇಕು ಎನ್ನುವುದಾದರೆ ನಾವು ಹೊರಗೆ ಹೋಗುತ್ತೇವೆ ಎಂದರು ಭಾರ್ಗವನು ನಿಜ ಹೇಗೆ ಆರಂಭಿಸಬೇಕು ಎಲ್ಲಿಂದ ಹೇಳಬೇಕು ಎಂದು ಯೋಚಿಸುತ್ತಿದ್ದೇನೆ ನೀವು ಇದ್ದರೆ ನನಗೇನು ಚಿಂತೆ ಇಲ್ಲ ಎಂದನು ಭಗವಾನರು ಒಪ್ಪಿದರು ಕೊನೆಗೆ ಭಾರ್ಗವನ್ನು ಹೇಳಿದನು ಅಯ್ಯ ನಿನ್ನನ್ನು ನೀವು ಎಂದು ಸಂಬೋಧಿಸಬೇಕು ಆದರೂ ನಿನ್ನನ್ನು ಮಗುವಾಗಿ ನೋಡಿದ್ದವನು ನಾನು ಆದ್ದರಿಂದ ನೀನು ಎಂದರೆ ಕೋಪ ಮಾಡಿಕೊಳ್ಳಬೇಡ ಆವತ್ತು ನಿನ್ನ ಉಪನಿಷ್ ಉಪನಿಷತ್ವ ವ್ಯಾಖ್ಯಾನವನ್ನು ಕೇಳಿದ್ದ ನನಗೆ ಹುಚ್ಚು ಹಿಡಿದು ಹೋಗಿದೆ ನಾನು ರಾಜಪೌರೋಹಿತ್ಯವನ್ನು ಬಿಟ್ಟು ನಿಮ್ಮ ಗುರುಕುಲಕ್ಕೆ ಬಂದು ಬಿಡುತ್ತೇನೆ ಆದರೆ ಅಲ್ಲಿ ಅವಕಾಶವಿದೆಯೋ ಇಲ್ಲವೋ ಎಂದು ಹಿಂದೆ ಮುಂದೆ ನೋಡುತ್ತಿದ್ದೇನೆ ಭಗವಾನರು ನಖರು ಈಗ ಲೀಗ ಚೆನ್ನಾಯಿತು ನಿಮ್ಮಂತಹವರಿಗೆ ನಮ್ಮ ಗುರುಕುಲದಲ್ಲಿ ಸ್ಥಳವಿಲ್ಲವೆಂದರೇನು ಗುರುಕೆಲ್ಲ ಗುರುಕುಲಕ್ಕೆಲ್ಲ ಗುರುಕುಲಕ್ಕೆಲ್ಲ ಭಗವಾನ್ ಎನಿಸಿಕೊಳ್ಳುವ ಹೆಚ್ಚಾದರೆ ನೀವು ಅವರಪ್ಪನ ಸ್ಥಾನದಲ್ಲಿ ಇದ್ದು ಬಿಡಿ ಆದರೆ ಗುರುಕುಲಕ್ಕೆ ಬರುವುದು ಹೆಚ್ಚಲ್ಲ ಅಲ್ಲಿಗೆ ಏನು ಮಾಡಬೇಕು ಎಂಬುದನ್ನು ಮೊದಲು ಗೊತ್ತು ಮಾಡಿಕೊಂಡು ಬನ್ನಿ ಅಲ್ಲಿಗೆ ಬರುವಾಗ ಇಲ್ಲಿಯದೆಲ್ಲವನ್ನೂ ಮುಗಿಸಿಕೊಂಡು ಮತ್ತೆ ಇತ್ತ ಕಡೆಗೆ ಬರುವುದಿಲ್ಲವೆಂದು ಬನ್ನಿ ನಾನು ನನ್ನ ಹೆಂಡತಿಯವರು ತಮ್ಮ ಸೇವೆಗೆ ಸದಾ ಸಿದ್ಧರಾಗಿ ಸಿದ್ಧರಾಗಿರುತ್ತೇವೆ ಎಂದರು ಭಾರ್ಗವನು ಹೇಳಿದನು ಅಯ್ಯ ನಾನೇನು ಹೇಳಲಿ ಮೊದಲು ಯಾವ ಯಾವ ವಸ್ತು ಪ್ರಿಯವೆಂದು ಎತ್ತಿಡುತ್ತಿದ್ದೇನೋ ಅದೆಲ್ಲವೂ ಈಗ ಅಸಹ್ಯವಾಗಿದೆ ಮನೆಯನ್ನು ಅಷ್ಟು ಅಕ್ಕರೆಯಿಂದ ಒದ್ದಾಡಿ ಕಟ್ಟಿಸಿದೆ ಈಗ ಆ ಮನೆಯಲ್ಲಿರುವುದು ಕಷ್ಟವಾಗಿದೆ ನೆರಳಿನಂತೆ ಸೇವೆ ಮಾಡುತ್ತಿದ್ದ ಹೆಂಡತಿಯನ್ನು ಬಿಟ್ಟು ಹೋಗಲಾರದೆ ಕೆಲವು ದಿನ ಒದ್ದಾಡಿದೆ ಆಕೆಯು ಮೊನ್ನೆ ಬೇಕಾಗಿದ್ದರೆ ನೀವು ಹೋಗಿ ನಾನು ರಾಜಧಾನಿಯಲ್ಲಿ ಇರುತ್ತೇನೆ ಎಂದಳು ಇನ್ನು ನನ್ನನ್ನು ಹಿಡಿಯುವುದು ಅಲ್ಲಿ ಏನೂ ಇಲ್ಲ ದೇವರಾತನು ಭಾರ್ಗವರು ಹೇಳುವುದಿಲ್ಲ ನಿಜ ಅವರು ಈಚೆಗೆ ಅರಮನೆಗೂ ಅಷ್ಟು ಹೋಗುತ್ತಿಲ್ಲ ಎಂದನು ಭಗವಾನ್ ಹೇಳಿದರು ಭಾರ್ಗವರೇ ಈ ಭೋಗಗಳು ತಮಗೆ ಸಾಕೆನಿಸಿವೆಯೇ ಅದು ಹೇಳಿ ಅವು ಬೇಕಾಗಿಲ್ಲವೆನಿಸುವವರಿಗೂ ಇಲ್ಲೇ ಇರಿ ಅವು ಬೇಡ ಮತ್ತೆ ಅವನ್ನು ನಾನು ಕೋರುವುದಿಲ್ಲ ಎನಿಸುತ್ತಲೋ ಬಂದುಬಿಡಿ ನಾವು ನಿಮ್ಮನ್ನು ರೆಪ್ಪೆಯಲ್ಲಿಕೊಂಡು ಆರೈಕೆ ಮಾಡುತ್ತೇವೆ ತಮಗೆ ಬೇಕಾದುದ್ದನ್ನು ನಾವು ಹೇಳುತ್ತೇವೆ ಎಂದರು ಪ್ರಾತಃ ಕಾಲದ ವಿಧಿಗಳೆಲ್ಲ ಮುಗಿಸಿಕೊಂಡು ಅಗ್ನಿಹೋತ್ರ ಸೂರ್ಯ ನಮಸ್ಕಾರಗಳನ್ನು ವೇದಾದಿಗಳನ್ನು ಪಾರಾಯಣ ಮಾಡಿ ಮುಗಿಸುತ್ತಿದ್ದ ಹಾಗೆಯೇ ಭಗವಾನರಿಗೆ ರಾಜಶಕಟ ಬಂತು ಅವರು ತಂದೆ ತಾಯಿಗಳ ಅಪ್ಪಣೆ ಪಡೆದು ಅರಮನೆಗೆ ಹೋದರು ಮಹಾರಾಜರು ಸರಸ್ವತಿ ವಿಲಾಸದಲ್ಲಿ ಏಕಾಂತವಾಗಿ ಕಾದಿದ್ದರು ಭಗವಾನರ ಅಪ್ಪಣೆಯಂತೆ ಮಧುಪರ್ಕಾದಿಗಳೊಂದೂ ಇರಲಿಲ್ಲ ಪೂರ್ವಾಭಿಮುಖವಾಗಿ ಹೊರಗು ದಿಂಬು ಹಾಕಿರುವ ಮೆತ್ತೆಯ ಮೇಲೆ ಹಾಸಿರುವ ವಿಸ್ತಾರವಾದ ಕೃಷ್ಣಾಜಿನದಿಂದ ಸುಂದರವಾಗಿರುವ ಆಸನವೊಂದು ಅದರ ಬಲಗಡೆ ಅದೇ ಜಾತಿಯ ಜಾತಿಯಾದರೂ ಇನ್ನೆರಡು ಅಜಿನಗಳು ಅಜಿನಗಳನ್ನು ಹೆಚ್ಚಾಗಿ ಹಾಕಿರುವ ಇನ್ನೊಂದು ಆಸನ ದೂರಕ್ಕೆ ವ್ಯಜನ ಚಾಮರಗಳನ್ನು ಧರಿಸಿರುವ ದಾಸಿಯರು ಮಹಾರಾಜರು ಬಂದು ಷಷ್ಟಾಂಗ ನಮಸ್ಕಾರ ಮಾಡಿ ಭಗವಾನನನ್ನು ಕರೆದುಕೊಂಡು ಹೋಗಿ ಪೂರ್ವಾಭಿಮುಖವಾದ ಆಸನದ ಮೇಲೆ ಕಲ್ಲುರಿಸಿದರು ಕುಶಲ ಪ್ರಶ್ನೆಗಳ ಉಪಚಾರವು ಮುಗಿದ ಮೇಲೆ ಮಹಾರಾಜರು ಕೈ ಮುಗಿದುಕೊಂಡು ಹೇಳಿದರು ತಮ್ಮಿಂದ ಸಂಭಾಷಣೆ ಆಗಬೇಕು ಮಂದಸ್ಮಿತದೊಡನೆ ಭಗವಾನರು ಆರಂಭಿಸಿದರು ಹಿಂದೆ ಬಾಲಕಿ ಗಾರ್ಗ್ಯ ಗಾರ್ಗ್ಯನೆಂಬ ವಿದ್ವಾಂಸನಿದ್ದನು ಬಾಲಾಕಿ ಬಾಲಾಕಿ ಗಾರ್ಗ್ಯ ಎಂಬ ವಿದ್ವಾಂಸನಿದ್ದನು ಅವನಿಗೆ ತಾನು ವಿದ್ವಾಂಸನೆಂಬ ಅಹಂಕಾರವು ಬಹು ಹೆಚ್ಚು ಜೊತೆಗೆ ಅದೇನು ಮಹಾಬ್ರಹ್ಮವಿದೆ ಗುರುವಿಲ್ಲದಿದ್ದರೆ ತಿಳಿಯುವುದಿಲ್ಲವೋ ಎಂದು ಬೇರೆ ಒಂದು ದಿನ ಕಾಶಿ ರಾಜನಾದ ಅಜಾತ ಶತ್ರುವಿನ ಬಳಿ ಹೋಗಿ ನಾನು ನಿನಗೆ ಬ್ರಹ್ಮವನ್ನು ಕೃತು ಬೋಧಿಸುವೆನು ಎಂದನು ಅರಶನಿಗೆ ಬಹು ಸಂತೋಷವಾಯಿತು ಎಲ್ಲರೂ ಜನಕರಂತಹ ವಿದ್ವತ್ಪ್ರಿಯವ ಪ್ರಿಯನಿಲ್ಲ ಎಂದು ಅವನ ಬಳಿಗೆ ಹೋಗುವವರು ನೀನು ನನ್ನ ಹತ್ತಿರ ಬಂದಿದ್ದು ಬಹಳ ಚೆನ್ನಾಯಿತು ಬ್ರಹ್ಮವಿದ್ಯೆಯನ್ನು ಹೇಳುವೆನು ಎಂದ ಮಾತಿಗೆ ನಿನಗೆ ಸಹಸ್ರ ಸುವರ್ಣವನ್ನು ಕೊಡುವೆನು ಎಂದನು ಸಂವಾದಕ್ಕಾರಂಭವಾಯಿತು ಗಾರ್ಗ್ಯನು ಆದಿತ್ಯನಲ್ಲಿರುವ ಪುರುಷನೇ ಬ್ರಹ್ಮ ಎಂದನು ಅಜಾತ ಶತ್ರು ಬ್ರಾಹ್ಮಣ ಬ್ರಹ್ಮವು ಹುಟ್ಟಿದ್ದು ಬಂದದೆಲ್ಲ ಹುಟ್ಟಿ ಬಂದ ಹುಟ್ಟಿ ಬರುವ ಅದು ಆತನನ್ನು ಉಪಾಸನೆ ಮಾಡುವವನು ಸರ್ವಭೂತ ಮಹೇಶ್ವರನಾಗುವುದು ಎಂಬುದನ್ನು ಬ್ರಹ್ಮೋಪಾಸಕನು ಆಗಿರಬೇಕು ಅದು ನಿನಗಾಗಿ ನೀವ ನೀನಾಗಿರುವನು ಕೊನೆಗೆ ಗಾರ್ಗ್ಯನು ತನ್ನ ಜಂಬದ ಫಲವನ್ನು ತಾನೇ ಅನುಭವಿಸಿ ಅಜಾತಶತ್ರುವಿನಿಂದ ಬ್ರಹ್ಮೋಪಾಸನವನ್ನು ಕಲಿತನು ಈ ಕಥೆಯನ್ನು ಉಪನಿಷತ್ನಲ್ಲಿ ಸೇರಿಸಬೇಕು ಎಂದು ಅಪ್ಪಣೆಯಾಗಿದೆ ಇದನ್ನು ಇಲ್ಲಿ ಏಕೆ ಹೇಳಿದ್ದನೆಂದರೆ ನನಗೂ ಹಾಗೆ ಯಾರಿಗೂ ತಿಳಿಯದನ್ನು ನಾನು ಬಲ್ಲನಿಂದ ಜಂಬವು ಬಂದು ನನ್ನನ್ನು ಹಳ್ಳಕ್ಕೆ ಹಾಕದಿರಲಿ ಎಂದು ಮತ್ತು ಪೂರ್ಣೋಪಾಸನದ ಫಲವು ಪೂರ್ಣನಾಗುವಿಕೆ ಪೂರ್ಣನಾಗುವಿಕೆಯ ಎಂದು ಗೊತ್ತಿರಲಿ ಎಂದು ಜ್ಞಾಪಕಕ್ಕೆ ತಂದುಕೊಳ್ಳುವುದಕ್ಕೆ ತಂದುಕೊಳ್ಳುವುದಕ್ಕೆ ಇನ್ನು ತಾವು ಏನು ಹೇಳುತ್ತಿರೋ ಜಾಗೃತಿ ಅರ್ಪಣೆಯಾಗಬೇಕು ಮಹಾರಾಜನು ಅದನ್ನು ಕೇಳಿ ಸಂತೋಷದಿಂದ ತಲೆದೂಗಿದನು ಬಹು ಮುದ್ದಾದ ಆರಂಭ ಈ ಕಥೆಯು ನಮಗೆ ಮಾತ್ರವಲ್ಲ ನಮಗೂ ಮಾರ್ಗದರ್ಶಕ ಈ ದೃಷ್ಟಿಯಿಂದ ನೋಡಿದರೆ ನಾವು ಅರಿತಿರುವುದು ಸರಿಯೋ ತಪ್ಪೋ ಎಂದು ನಮಗೇ ಸಂದೇಹವಾಗುವಂತಿದೆ ಏನು ಹೇಳಿದೆ ಎಂದರು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವುದಕ್ಕೆ ಏನಿದೆ ಈ ದೇಹ ನಾನು ಎಂಬ ಭಾವವಿರುವವರಿಗೂ ಸಂದೇಹಗಳು ಬಿಟ್ಟಿದ್ದಲ್ಲ ಆದ್ದರಿಂದ ಎಲ್ಲಾದರೂ ಒಂದು ಕಡೆ ಆರಂಭಿಸಿ ಅಥವಾ ನಾನೇ ಕೇಳಿದ ಆರಂಭಿಸಿ ಅಥವಾ ನಾನೇ ಕೇಳದು ಅದೇ ಸುಲಭವೆಂದು ಕಾಣುತ್ತದೆ ಹಾಗೆ ಮೊದಲನೆಯದು ತಮಗೆ ಈ ಬ್ರಹ್ಮಜ್ಞಾನದ ಹುಚ್ಚು ಹೇಗೆ ಹೇಗೆ ಹಿಡಿಯಿತು ಹೇಳಿ ವಿದ್ಯಾಭಿಮಾನವು ನಮ್ಮ ವಂಶದ ಸ್ವತ್ತು ಅದರಲ್ಲೂ ನಮ್ಮ ತಂದೆಯನ್ನು ತಂದೆಗಳು ವಿದ್ವದ್ವರಿಷ್ಠನು ನಮ್ಮಲ್ಲಿ ಆಗಬೇಕೆಂಬ ಅಭಿಮಾನವುಳ್ಳವರಾಗಿದ್ದರು ನಾನು ಬಾಲ್ಯದಿಂದಲೇ ಯಸ್ಮಿನ್ ವಿಜ್ಞಾತ ಸರ್ವಂ ವಿಜ್ಞಾತಂತಿ ಯಾವುದೋ ಒಂದು ಕೇಳಿದರೆ ಎಲ್ಲವೂ ತಿಳಿಯುವುದು ಎಂದು ಕೇಳಿದ್ದೆ ಹಾಗೆ ಎಲ್ಲವೂ ತಿಳಿದುಕೊಳ್ಳೆಂಬ ತಿಳಿದುಕೊಳ್ಳಬೇಕೆಂಬ ನನ್ನನ್ನು ಬ್ರಹ್ಮಜ್ಞಾನಕ್ಕೆ ತಂದಿತು ಆಯಿತು ತಾವು ಯಾರ್ಯಾರನ್ನು ಸೇವಿಸಿದಿರಿ ಅವರು ಏನೇನು ಹೇಳಿದರು ಅಪ್ಪಣೆ ಆಗಲಿ ನಾನು ಶೈಲಿನಿ ಉದಂಕ ವಾರ್ಷ್ಣ ಭಾರದ್ವಾಜ ಸತ್ಯಕಾಮ್ ಸತ್ಯಕಾಮ ಶಾಕಲ್ಯ ಎಂಬ ಆರು ಜನ ಗುರುವನ್ನು ಸೇವಿಸಿದೆನು ಅವರು ಏನೇನು ಹೇಳಿದರೂ ಅಪ್ಪನೆಯಾಗಲಿ ನಾನು ಶೈಲಿನಿ ಉದಂಕ ವಾರ್ಷ್ಣ ಭಾರದ್ವಾಜ ಸತ್ಯಕಾಮ ಶಾಕಲ್ಯ ಎಂಬ ಆರು ಜನ ಗುರುಗಳನ್ನು ಸೇವಿಸಿದೆನು ಹಾಗೆಯೇ ಇವರೆಲ್ಲ ಮಾತೃ ಪಿತೃ ಗುರುಗಳಿಂದ ಸುಶಿಕ್ಷಿತವಾದವರು ಅವರು ಹೇಳುವುದು ಸರಿಯಾಗಿ ಇರಬೇಕು ಎಲ್ಲಿ ಇರಬೇಕು ಎಲ್ಲಿ ಒಂದೊಂದಾಗಿ ಹೇಳಿ ಶೈಲಿನಿಗಳು ವಾಣಿಯೇ ಬ್ರಹ್ಮವೆಂದರು ಉದಂಕರು ಪ್ರಾಣವು ಭ್ರಹ್ಮವೆಂದರು ಅದು ಸರಿ ಪ್ರಾಣವಿಲ್ಲದವನು ಏನು ತಾನು ಮಾಡಿಯಾನು ಅಲ್ಲದೆ ಲೋಕವು ಆಕಾಶತ್ವವನ್ನು ಬ್ರಹ್ಮವೆಂದರು ಆಮೇಲೆ ವಾಷ್ಣವು ಶಕ್ಸೆ ಮನ ಬ್ರಹ್ಮವೆಂದರು ಅದೂ ಸರಿ ಶಕ್ಷಸ್ಸಿನಿಂದ ನೋಡಿನ ತಾನೇ ನಾವು ಎಲ್ಲವನ್ನೂ ತಿಳಿಯುವುದು ಆಮೇಲೆ ಭಾರದ್ವಾಜರು ಶ್ರೋತ್ರವೇ ಬ್ರಹ್ಮವೆಂದರು ಅದು ಸರಿ ಶ್ರೋತ್ರವಿಲ್ಲದವನು ಇದ್ದರೇನು ಇಲ್ಲದಿದ್ದರೇನು ಆಮೇಲೆ ಸತ್ಯಕಾಮರು ಮನಸ್ಸೇ ಬ್ರಹ್ಮವೆಂದರು ಅದೂ ಸರಿ ಎಲ್ಲವೂ ಇದ್ದರೂ ಮನಸ್ಸಿಲ್ಲದಿದ್ದರೆ ಮಾಡುವುದೇನು ಆಮೇಲೆ ಶಾಕಲ್ಯರು ಹೃದಯವೇ ಬ್ರಹ್ಮವೆಂದರು ಅದೂ ಸರಿ ಹೃದಯವೇ ಇಲ್ಲದಿದ್ದರೆ ಏನಿದ್ದರೇನು ಆಯ್ತು ನೀವು ಇದರಲ್ಲಿ ಯಾವುದನ್ನು ಅಭ್ಯಾಸವೊಂದು ಅಭ್ಯಾಸದಲ್ಲಿ ಇಟ್ಟುಕೊಂಡಿದ್ದೀರಿ ಅಥವಾ ಅದಕ್ಕಿಂತ ಮುಂಚೆ ಹೇಳಿ ಆಯಾ ಗುರುಗಳು ಇವುಗಳ ಆಯತನ ಪ್ರತಿಷ್ಠೆಗಳನ್ನು ಹೇಳಿದರೇನೋ ಇಲ್ಲ ಅವರು ಹೇಳಲಿಲ್ಲ ಹಾಗೆಂದರೇನು ಆಯತನವೆಂದರೆ ಅದು ಇರುವ ಸ್ಥಳ ಪ್ರತಿಷ್ಠೆ ಎಂದರೆ ಯಾವುದನ್ನು ಹಿಡಿದರೆ ಅದು ಸಿಕ್ಕುವುದು ಅದು ಆಗಲಿ ತಮ್ಮ ಅಭ್ಯಾಸದಲ್ಲಿರುವುದು ಯಾವುದು ತಮ್ಮ ಅನುಭವವೇನು ತಮ್ಮ ಪ್ರಶ್ನೆಗಳೇ ನನಗೆ ಹೊಸದಾಗಿವೆ ಬ್ರಹ್ಮವನ್ನು ಕುರಿತು ಅಭ್ಯಾಸ ಮಾಡುವುದೇನೋ ಅದರಿಂದ ಆಗುವ ಅನುಭವವು ಅನುಭವವು ಎಂತಹುದು ಹೌದು ಬ್ರಹ್ಮವು ಎಲ್ಲವನ್ನೂ ಒಳಗೊಂಡು ಎಲ್ಲದರ ಇದ್ದು ಅವುಗಳ ಆಚೆಯು ಇರುವ ಅವ್ಯಯವು ಅದನ್ನು ಕುರಿತು ಅಭ್ಯಾಸವೆಂದರೆ ನಾನು ನಾನು ಎಂದು ಎಲ್ಲವನ್ನು ಆತ್ಮಭಿನ್ನವಾಗಿ ನೋಡುವ ಸಂಕೋಚಿತ ದೃಷ್ಟಿಯು ಇಲ್ಲದಂತೆ ಮಾಡಿಕೊಳ್ಳುವುದು ಆ ಸಂಕೋಚ ದೃಷ್ಟಿಯು ಹೋದಂತೆಲ್ಲ ಮನುಷ್ಯನ ಆನಂದಾನುಭವ ಆನಂದಾನುಭವ ಭಕ್ತಿಯು ಹೆಚ್ಚುವುದು ಆಗ ಒಂದು ಬಟ್ಟದ ನೀರು ಬೆಳೆದು ಸಮುದ್ರದಂತಾಗುವುದು ಈಗ ತಾವು ಹೇಳುವುದೆಲ್ಲ ಏಕಾಂಶ ಬ್ರಹ್ಮಗಳು ಅವುಗಳ ಉಪಾಸನ ಮಾಡಿದರೂ ಫಲ ಉಂಟು ಆದರೆ ಪೂರ್ಣ ಬ್ರಹ್ಮೋಪಾಸನ ಪೂರ್ಣ ಬ್ರಹ್ಮೋಪಾಸನದ ಫಲವಿಲ್ಲ ಪೂರ್ಣ ಬ್ರಹ್ಮೋಪಾಸನವೆಂದರೇನು ಅದರ ಫಲವೇನು ಮನಶಾಂತಿ ಹಗಲೆರಡೋ ಇಲ್ಲಿ ಸಾಲದು ಎಂದು ಅಳುವ ಮನಸು ತನ್ನ ಅಳುವನ್ನು ನೀಗಿಕೊಂಡು ಸುಖವಾಗಿರುವುದು ಅಹಾ ಏನು ಮಾತು ಏನು ಮಾತು ಭಗವಾನ್ ಈ ಮಾತಿಗೆ ಅಳುವು ಮುಗಿಯುವುದು ಎಂಬ ತಮ್ಮ ಮಾತಿಗೆ ಆನೆಯಂತಹ ಹೋರಿಯುಳ್ಳ ಆಕಳ ಹಿಂಡೊಂದನ್ನು ತಮಗೆ ಒಪ್ಪಿಸುವ ಸ್ವೀಕರಿಸಬೇಕು ಭಗವಾನ್ ಅವರು ಸಮಾಧಾನವಾಗಿ ಯಾವ ಉದ್ವೇಗವೂ ಇಲ್ಲದೆ ಹೇಳಿದರು ಏನವಸರ ತಡೆಯಿರಿ ನಿಮಗೆ ನಾನಿನ್ನೂ ಈ ಪೂರ್ಣ ವಿದ್ಯೆಯನ್ನು ಹೇಳಿಲ್ಲ ಹಾಗೆ ಪೂರ್ಣ ವಿದ್ಯೆಯನ್ನು ಹೇಳದೆ ನಿಮಗೆ ನಿಮಗೆ ಹಾಗೆ ನಿಮ್ಮ ಶೋಕವನ್ನು ದಾಟಿಸಿ ಉದ್ದಾರ ಮಾಡಿದೆ ಮಾಡದೆ ನೀವು ಕೊಟ್ಟಿದ್ದನ್ನು ಗ್ರಹಿಸುವುದು ಹೇಗೆ ಶಿಷ್ಯನನ್ನು ಉದ್ದಾರ ಮಾಡದೆ ಏನೂ ತೆಗೆದುಕೊಳ್ಳಬಾರದು ಎಂದು ನಮ್ಮ ತಂದೆಯು ಹೇಳುತ್ತಿದ್ದುದು ನನಗೆ ಚೆನ್ನಾಗಿ ನಂಬಿಕೆ ಚೆನ್ನಾಗಿ ನೆನಪಿದೆ ನೀವು ನನಗೆ ಶಿಷ್ಯರೂ ಆಗಿಲ್ಲ ಹೀಗಿರಲು ನಿಮ್ಮಿಂದ ತೆಗೆದುಕೊಳ್ಳುವುದು ಹೇಗೆ ಮಹಾರಾಜರು ಯೋಚಿಸಿದರು ಒಂದು ಗಳಿಗೆ ಮೇಲೆ ನನ್ನನ್ನು ಶಿಷ್ಯನನ್ನು ಅಂಗೀಕರಿಸಿ ನನಗೆ ಪೂರ್ಣ ವಿದ್ಯೆಯನ್ನು ಅನುಗ್ರಹಿಸಿ